ಇಪ್ಪತ್ತೆರಡು ಇಂದ್ರನು ಓಡಿಹೋದನು ಇಂದ್ರನು ಶಚಿಯಾರನೆಯಲ್ಲಿ ಸುಖಾಸನದಲ್ಲಿಂಬಿಗೆ ಒರಗಿಕೊಂಡು ಕುಳಿತಿದ್ದಾನೆ ಆತನಿಗೆ ನೆಮ್ಮದಿ ಇದ್ದಂತಿಲ್ಲ ಏನೋ ಮುಜುಗರವಾಗಿ ಆತನ ಮನಃಶಾಂತಿಯು ಕೆಟ್ಟಿದೆ ಏಕಾಂತದಲ್ಲಿ ಇರಲು ಆ ವೀರ್ಯವರನಿಗೆ ದಿಗಿಲು ವೃದ್ಧನು ಸತ್ತಿರುವುದು ನಿಜವಾದರೂ ಅವನೆಲ್ಲಿ ಹಿಂದಿರುಗಿ ಬರುವನು ಎಂದು ಅಂಜಿಕೆ ಅದರಲ್ಲೂ ಸಿಂಹಾಸನ ಹೇಳಿದ ವೃತ್ರ ತನ್ನನ್ನು ಅಂಟುಕೊಂಡಿರುವುದು ತನಗೆ ತನಗೂ ತಿಳಿದಿದೆ ಎಲ್ಲಿದ್ದರೂ ಅಶೌಚದ ಅಶೌಚದವನಂತೆ ಮೈಲಿಗೆ ಮೈಲಿಗೆ ಆಗಿರುವಂತೆ ಕಾಣುತ್ತದೆ ಆಚಾರ್ಯನು ಮಂತ್ರೋದ ಕರ್ಮ ಮಂತ್ರೋದಕ ಮಾರ್ಜನಾದಿಗಳನ್ನೆಲ್ಲ ಮಾಡಿದ್ದಾನೆ ಆದರೂ ಇಂದಿನಿಗೆ ಮೊದಲಿನಂತಿಲ್ಲ ಏನು ಮಾಡಿದರೆ ಸರಿ ಹೋದಿತು ಎಂದು ಯೋಚಿಸುತ್ತಿದ್ದಾನೆ ವಿಶ್ವರೂಪವನ್ನು ವಧಿಸಿದಾಗ ಬಂದ ಹತ್ಯೆಯನ್ನು ಹೊಂಚಿ ಹಾಕಿದಂತೆ ಈಗೆಲ್ಲವೂ ಮಾಡೋಣ ಎಂದರೆ ಸಾಧ್ಯವಿಲ್ಲ ಎಲ್ಲರೂ ವೃತ್ರನ ಪೌರುಷವನ್ನು ಬಲ್ಲರು ಯಾರೂ ಈ ಹತ್ಯೆಯನ್ನು ಒಪ್ಪಿಕೊಳ್ಳುವಂತಿಲ್ಲ ತಾನೇ ಅದನ್ನು ಅನುಭವಿಸಿ ತೀರಬೇಕು ಅದು ಯಾವ ರೂಪದಲ್ಲಿ ಯಾವಾಗ ಕಾಣಿಸಿಕೊಳ್ಳುವುದೋ ತಿಳಿಯೋದು ಸರ್ವಜ್ಞನಾದ ಸುರಾಚಾರ್ಯನು ಮಾತ್ರ ಅದು ತಾ ನಾವು ಯಾರು ಇಲ್ಲದಾಗ ಬಂದರೆ ಕೂಡಲೇ ನೀನು ಇಂದ್ರತ್ವವನ್ನು ಬಿಟ್ಟು ಪೂರ್ಣತ್ವವನ್ನು ಧ್ಯಾನಿಸು ಆ ವೇಳೆಗೆ ನಾನೆಲ್ಲಿದ್ದರೂ ಬರವೇನು ಮುಂದೆ ನೋಡೋಣ ಎಂದು ಅವನಿಗೆ ಅಭಿವಚನ ಕೊಟ್ಟಿದ್ದಾನೆ ಆಚೆಯೇನು ಅಗ್ನಿವಾಯುಗಳು ಆತನ ದರ್ಶನಕ್ಕೆ ಬರುವ ಹೊತ್ತು ಇಂದನು ಕಾಣಲು ಕಾತುರಾಗಿ ಕಾದಿದ್ದಾನೆ ಇಂದನಿಗೆ ಕುಳಿತಿರಲು ಸಾಧ್ಯವಾಗಲಿಲ್ಲ ಎದ್ದು ಓಡಾಡಲು ಆರಂಭಿಸಿದನು ಶಚಿಯು ಕಾಲುಕಡೆ ಕುಳಿತಿದ್ದಳು ಎದ್ದು ಕಿಟಕಿಯನ್ನು ಒರಗಿಕೊಂಡು ನಿಂತಿದ್ದಳು ಯಾರೋ ಸುಳಿದಂತಾಯಿತು ಯಾರೆಂದು ಇಂದನು ನೋಡುವುದರೊಳಗಾಗಿ ಶಚಿಯು ಅಯ್ಯೋ ಎಂದಳು ಇಂದನು ಏನೆಂದು ಅಥವಾ ತಿರುಗುವುದರೊಳಗಾಗಿ ಶಚಿಯು ಯಾರೋ ಎಂದಳು ಮುಂದಕ್ಕೆ ಏನು ಹೇಳುತ್ತಿದ್ದಳು ಅಷ್ಟರೊಳಗಾಗಿ ಆಕೆಯ ಪ್ರಜ್ಞೆಯೂ ತಪ್ಪಿತು ಬಿದ್ದು ಹೋಗಬೇಕು ಅಷ್ಟರೊಳಗಾಗಿ ಇಂದಿನ ಆಕೆಯನ್ನು ಹಿಡಿದುಕೊಂಡು ಆಕೆಯನ್ನು ತಂದು ಸುಖಾಸನದಲ್ಲಿ ಮಲಗಿಸಿದನು ಶತಿಯ ಮೈಯಲ್ಲಿ ಯಾವಾಗಲೂ ಘಮಘಮವೆಂದು ಸುಮ ಸುವಾಸನೆಯು ಪುಷ್ಪಗುಚ್ಛದಲ್ಲಿರುವುದಕ್ಕಿಂತ ಹೆಚ್ಚಾಗಿ ಮಸುಗುತ್ತಿರಬೇಕು ಅದಕ್ಕೆ ಪ್ರತಿಯಾಗಿ ಏನೋ ದುರ್ವಾಸನೆಯು ಮೂಗಿಗೆ ತೋರುತ್ತಿದೆ ಬರುಬರುತ್ತದೂ ಬಲವಾಗುತ್ತಿದೆ ಇಂದನಿಗೆ ಏನು ಮಾಡಬೇಕು ಅಥವಾ ತೋರಿದಿದೆ ಆ ಹೊತ್ತಿಗೆ ಸರಿಯಾಗಿ ಅಗ್ನಿವಾಯುಗಳು ಆಚಾರ್ಯನೊಳಗೆ ಬಂದಳು ಆಚಾರ್ಯನು ಶಶಿಯನ್ನು ನೋಡುತ್ತಿದ್ದ ಹಾಗೆಯೇ ಇಂದ ತೆಗೆದುಕೋ ನಿನ್ನ ವಜ್ರಾಯುಧವನ್ನು ತೆಗೆದುಕೋ ಹೊಡೆ ಹೊಡೆ ಅದೋ ನೋಡೋ ಋತ್ರನ ಪ್ರೇತವು ಪೃಥ್ವಿಭೂತವನ್ನು ಹಿಡಿದಿದೆ ಆದ್ರಿಂದಲೇ ಈ ದುರ್ಗಂಧ ಮೊದಲು ಹೊಡೆ ಎಂದನು ಇಂದನು ವಜ್ರಾಯುಧವನ್ನು ಅನುಸಂಧಾನ ಮಾಡಿದನು ಹಾಗೆಯೇ ಪೃಥ್ವಿಭೂತವನ್ನು ಅನುಸಂಧಾನ ಮಾಡಿದನು ಪೃಥ್ವಿಭೂತವು ದೃಗ್ಗೋಚರವಾಯಿತು ನೇರಳೆಯ ಹಣ್ಣಿನ ಬಣ್ಣವಾಗಿ ಗಂಧವೇ ಪ್ರಧಾನ ಲಕ್ಷಣವಾಗಿರುವ ಪೃಥ್ವಿಭೂತಕ್ಕೆ ಕೆಟ್ಟ ಕಪ್ಪು ಬರೆದಿದೆ ತಮೋ ಎಂಬಂತಾಗಿದೆ ವಜ್ರವನ್ನು ಎಲ್ಲಿ ಪ್ರಯೋಗ ಮಾಡಬೇಕು ಖನಿಜ ಉದ್ವಿಜ ಸ್ವೇಜ ಸ್ವೇಧಜ ಅಂಡಜ ಜರಾಯುಜ ಸಮೇತನಾದ ಪಂಚೀಕೃತ ಭೂಮಂಡಲವೊಂದು ಕಡೆ ಕಾಣಿಸುತ್ತಿದೆ ಅಪಂಚೀಕೃತವಾದ ಶುದ್ಧ ಪೃಥ್ವಿ ಮಂಡಲವನ್ನು ಕಾಣುತ್ತಿದೆ ಇಂದು ಯಾವುದರ ಮೇಲೆ ವಜ್ರವನ್ನು ಪ್ರಯೋಗಿಸಬೇಕು ವಜ್ರಾಹುತಿಗೆ ಸಿಕ್ಕಿ ಭೂಮಿಯಲ್ಲಿರುವ ಲೋಕಲೋಕಗಳೆಲ್ಲವೂ ಧ್ವಂಸವಾಗಿ ಹೋದರೆ ಅವುಗಳಲ್ಲಿ ತಾನೂ ಒಬ್ಬ ಶತಿಯೂ ತಾನೂ ಒಬ್ಬ ಶಚಿಯೂ ಒಬ್ಬಳು ದೇವಲೋಕವೂ ಒಂದು ಭಾಗ ಏನು ಮಾಡಬೇಕು ತಿಳಿಯದೆ ಇಂದನು ಉದ್ದನಾಗಿದ್ದಾನೆ ಅಷ್ಟೇ ಅಲ್ಲ ತನಗೆ ಏನು ತಿಳಿಯದಾಗದೇ ಎಂಬುದನ್ನು ಹೇಳಲು ತೋರದೆ ಸುಮ್ಮನಿದ್ದಾನೆ ಆಚಾರ್ಯನು ಆತನ ಆತ್ಮ ಅಂಧ ಸಂಕಟವನ್ನು ತಿಳಿದನು ಇಂದ್ರ ಮಹಾಕಾಶದಲ್ಲಿ ನಿಂತು ದೇವಶತ್ರುವಾಗಿ ಈಗ ಪೃಥ್ವಿಭೂತವನ್ನು ಹಿಡಿದಿರುವ ವೃತ್ತನ ಮೇಲೆ ಈ ಪ್ರಯೋಗ ಎಂದು ಸಂಕಲ್ಪಿಸಿ ಪ್ರಯೋಗಿಸು ಎಂದರು ಇಂದ್ರನು ಪರಪ್ರಚೋದಿತನಾಗಿ ಕಾರ್ಯ ಮಾಡುವಂತೆ ಆಚಾರ್ಯನ ನಿರ್ದೇಶನದಂತೆ ಸಂಕಲ್ಪ ಮಾಡಿ ಸಂಕಲ್ಪ ಪೂರ್ವಕವಾಗಿ ವೃತ್ತನನ್ನು ಗುರಿಗೈದು ಶುದ್ಧ ಪೃಥ್ವಿ ಭೂತ ಪಂಚೀಕೃತ ಪೃಥ್ವಿಭೂತ ಎರಡರ ಮೇಲೆಯೂ ವಜ್ರವನ್ನು ಪ್ರಯೋಗಿಸಿದನು ಭೂಕಂಪವಾಯಿತು ಕುಲಾಚಲ ಪರ್ವತಗಳು ನಡಗಿ ಹೋಗಿದ್ದವು ಎಲ್ಲಿಂದಲೋ ಅಯ್ಯೋ ಎಂಬ ನೂರು ಸಡಿಲುಗಳು ಒಂದೇ ಸಲ ಬಿದ್ದರೆ ಆಗುವಂತಹ ಘೋರವಾದ ಸದ್ದಾಯಿತು ಅದನ್ನೇ ಕೇಳಿ ಅಗ್ನಿ ಅಗ್ನಿವಾಯುಗಳೂ ಹೆದರಿದರು ಇಂದನೂ ತಳ್ಳಿ ನಡೆಸಿದನು ಶಚಿಯು ಒದ್ದಾಡಿದು ಹೋದರು ಆಚಾರ್ಯನೊಬ್ಬನು ಧೀರನಾಗಿ ಕುಳಿತಿದ್ದಾನೆ ಆತರಿಗೂ ಒಳಗೊಳಗೆ ದಿಕ್ಕಲಾಯಿತು ಏನೋ ಇರಲಿ ಸಮಯಕ್ಕೆ ಬೇಕಾದೀತು ಎಂದು ಸಪ್ತರ್ಷಿಗಳನ್ನು ನೆನೆದನು ಅವರು ಅವಸರ ಅವಸರವಾಗಿ ಏನು ಏನು ಎಂದು ಬಂದರು ಆಚಾರ್ಯನು ನಡೆದಿದ್ದು ಎಲ್ಲವನ್ನು ತಮಗೆ ಅವರಿಗೆ ಆಯ್ಕೆ ಮಾಡಿದರು ಏನಾದರೂ ಆಗಲಿ ನೀವು ಇರುವುದು ಒಳ್ಳೆಯದು ಎಂದು ತಮ್ಮನ್ನು ಬರಮಾಡಿಕೊಂಡೆ ಎಂದರು ಅವರು ಬಹುದೊಂದು ಅಕಾಲದಲ್ಲಿ ಆದ ಈ ಮಹಾಶಬ್ಧವನ್ನು ಕೇಳಿ ನಮಗೂ ಕುತೂಹಲವಾಗಿ ನೋಡಿದೆವು ಇದು ಈ ಹತನಾದ ವೃತ್ರನ ಶಬ್ದ ಎಂದು ತಿಳಿಯಿತು ನಾವು ಮಹೀಂದ್ರ ರಕ್ಷಣೆಗೆ ಬರಬೇಕು ಎಂದುಕೊಂಡೆವು ಅಷ್ಟರಲ್ಲಿ ಆಚಾರ್ಯನಿಂದ ಕರೆಯುವ ಬಂತು ಎಂದರು ವಜ್ರಾಘಾತದಿಂದ ಅನ್ನೊಂದು ವೃತ್ರನು ತನ್ನದೊಂದು ಅವರ ಆವರಣವನ್ನು ಎಲ್ಲರಿಗೂ ಗೊತ್ತಾಯಿತು ವೃತ್ರನು ಸಾಯಲಿಲ್ಲ ಪೃಥ್ವಿಭೂತದಿಂದ ನೆಗೆದನು ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ನೋಡಿದನು ಎಲ್ಲರಿಗೂ ಬಾಯಿ ಅಂಟುಂಟಾಗಿದೆ ಏನೋ ಕೆಟ್ಟು ರುಚಿ ಆಚಾರ್ಯನು ಅನುಸಂಧಾನ ಮಾಡಿ ನೋಡಿದನು ಶಚಿಯು ತುಗ್ಗುತ್ತಿದ್ದಾಳೆ ಎಳೆಯ ಬಾಳಿಯ ಸುಳಿಯು ಬೆಂಕಿ ಜಲಕ್ಕೆ ಸಿಕ್ಕಿದಳೆಯ ಒಣಗುವಂತೆ ಒಣಗುತ್ತಿದ್ದಾಳೆ ಇಂದ್ರನು ಆಚಾರ್ಯ ಇದೇನು ಇಲ್ಲಿ ನೋಡಿ ಏನು ಆಗುವುದು ಆಗಿ ಹೋಗುತ್ತಿದೆ ಎಂದು ಆಚಾರ್ಯನು ಕಣ್ಣು ಬಿಟ್ಟು ನೋಡಿದನು ಸಪ್ತಷಗಳು ನಕ್ಕು ನೋಡು ನೋಡು ಎಂದರು ಆಚಾರ್ಯನು ನೋಡಿದನು ಮೃತ್ರನು ಜಲಭೂತವನ್ನು ಹಿಡಿದಿದ್ದಾನೆ ಆಚಾರ್ಯನ ಅಪ್ಪಣೆಯಂತೆ ಇಂದನು ಆಪೋದೇವಿಯವರನ್ನು ಪ್ರಾರ್ಥಿಸಿದನು ಶುದ್ಧ ಜಲವು ಅರ್ಧ ಚಂದ್ರಮಂಡಲಾಕಾರವಾಗಿ ಕಾಣಿಸಿತು ಪಂಚೀಕೃತ ಜಲಮಂಡಲವು ತನಗೆ ಏನೋ ರೋಗ ಬಂದಂತೆ ಒಡ್ಡಾಡುತ್ತಿದೆ ಶುದ್ಧ ಜಲಮಂಡಲವು ಬೆಳ್ಳಗೆ ಬೆಳ್ಳಿಯ ಗುಂಡಿನಂತೆ ಮೆರೆಯಬೇಕಾಗಿದ್ದು ಪೆಚ್ಚಾಗಿ ಏನೋ ಹಿಂಸೆಯಲ್ಲಿರುವಂತೆ ನಿಶ್ಚೇ ನಿಶ್ಚೇಜವಾಗಿದೆ ಅದರಲ್ಲಿರುವ ಪ್ರಧಾನ ಗುಣವಾದ ರಸವು ಕೆಟ್ಟು ಹೋಗಿದೆ ದೇವಗುರುವಿನ ಅಪ್ಪಣೆಯಂತೆ ಮತ್ತೆ ಋತ್ರಾರ್ಥವಾಗಿ ವಜ್ರವನ್ನು ಪ್ರಯೋಗಿಸಿದನು ಅಲ್ಲಿಯೂ ಮೊದಲಿನಂತೆ ಮಹಾಶಬ್ದವಾಯಿತು ಲೋಕ ಲೋಕಗಳೆಲ್ಲವೂ ಸ್ವಸ್ಥಾನಗಳನ್ನು ಬಿಟ್ಟು ಥಳಿಸುತ್ತಿವೆಯೋ ಎಂಬಂತಾಯಿತು ಅಲ್ಲಿಯೂ ವೃತ್ರನ ಆವರಣವನ್ನು ಕಳಿಸಿಬಿತ್ತು ವೃತ್ರನು ಇನ್ನೂ ಸಾಯಲಿಲ್ಲ ಅಲ್ಲಿಂದಲೂ ನೆರೆದು ಹೋದನು ಆಚಾರ್ಯನು ಶಚಿಯಂತ ತಿರುಗಿದನು ಶಚಿಗೆ ಇನ್ನೂ ಜ್ಞಾನ ಬಂದಿಲ್ಲ ಕಣ್ಣಿನಲ್ಲಿ ಇರುವ ತೇಜಸ್ ಇಲ್ಲ ಮಹಾಸೌಂದರ್ಯವತಿಯಾದ ಆಕೆಯ ರೂಪವು ನೋಡ ನೋಡುತ್ತಿದ್ದಂತೆ ಕರಾಳವಾಗುತ್ತದೆ ಎತ್ತೆ ವಿಕಾರವಾಗುತ್ತಿದೆ ಕೂಡಲೇ ಆಚಾರ್ಯನು ವೃತ್ತನಲ್ಲಿರುವನು ಎಂದು ಹುಡುಕಿ ನೋಡಿದನು ವೃತ್ರನು ಅಗ್ನಿಭೂತವನ್ನು ಹಿಡಿದಿದ್ದಾನೆಂದು ತಿಳಿಯಿತು ಇಂದನಿಗೆ ಅನುಸಂಧಾನ ಮಾಡಲು ಹೇಳಿದನು ಕೆಂಪನೇ ಮನೋಹರವಾಗಿ ತ್ರಿಕೋಣಕಾರವಾಗಿ ತ್ರಿಕೋಣಾಕಾರವಾಗಿ ಶುದ್ಧ ತೇಜೋಮಂಡಲವು ಪಂಚೀಕೃತ ತೇಜೋಮಂಡಲವು ಕಳ್ಳೆದು ಬಂದು ನಿಂತಿತು ಆ ಶುದ್ಧ ಮಂಡಲದ ಮನೋಹರತೆಯು ಶುದ್ದವಾಗಿಲ್ಲ ಏನೋ ಆಗಿ ಅದು ತನ್ನ ಸ್ವರೂಪ ಸ್ವರೂಪತೆಯನ್ನು ಕಳೆದುಕೊಳ್ಳುತ್ತಿದೆ ಒಡಕು ಹರವಿಯಲ್ಲಿಟ್ಟಿರುವ ನೀರು ನೋಡ ನೋಡುತ್ತಿರುವ ಸೋರಿ ಹೋಗುವಂತೆ ಆ ಮಂಡಲದ ಮನೋಹರತೆಯು ಹೋಗಿ ಭೀಕರತೆಯೋ ವಿಕಾಲತೆಯೋ ಅಲ್ಲಿ ಮೂಡುತ್ತಿದೆ ದೇವಪತಿಯರು ಆಚಾರ್ಯಿಂದ ಅಪ್ಪಣೆ ಪಡೆದು ಅಲ್ಲಿಯೂ ವೃತ್ರಾರ್ಥವಾಗಿ ಸಂಕಲ್ಪ ಪೂರ್ವಕವಾಗಿ ವಜ್ರವನ್ನು ಮತ್ತದೇ ಹಿಂದಿದಂತೆಯೇ ಶಬ್ದ ಈ ಸಲ ಇಂದನ್ನು ಯಾರೋ ವದ್ದಂತಾಯಿತು ಇಂದ್ರನು ಅಯ್ಯೋ ಎಂದು ಬಿದ್ದನು ಶಚಿಯು ಪೂರ್ವದಂತ ಅಲ್ಲಾಡು ಕೂಡಲೇ ಆಚಾರ್ಯನು ಸಪ್ತಶ್ರೀಗಳಿಗೆ ನಮಸ್ಕಾರ ಮಾಡಿ ಇಂದ್ರನನ್ನು ತೋರಿಸಿದನು ಅವರು ಅಭಿಮಂತ್ರಿಸಿದರು ಇಂದ್ರನು ಪ್ರಕೃತಿ ಸ್ಥಾನನಾದನು ಇತ್ತ ಅಗ್ನಿವಾಯುಗಳಿಗೂ ಆಚಾರ್ಯನಿಗೂ ರಚನೆಯನ್ನು ಕೊಟ್ಟು ಅವರು ಆಚಾರ್ಯ ಜಾಗೃತಿ ಮಾಡು ವೃತ್ತಿರ ನೆಲ್ಲಿ ಹೋದನು ನೋಡು ಅಧಿಕಾರವಿಲ್ಲ ಎನ್ನಬೇಡ ಅತ್ತ ನೋಡು ಶಚಿದೇವಿಯ ಕಡೆ ದೃಷ್ಟಿ ಇರಲಿ ಎಂದರು ನೋಡಿದರೆ ಶಶಿದೇವಿಯ ಕೈಕಾಲುಗಳು ದೇಹವು ಸೊರಟಿಕೊಳ್ಳುತ್ತಿವೆ ಅಗ್ನಿವಾಯುಗಳು ಗಾಬರಿಯಾಗುತ್ತಿದ್ದಾರೆ ಸಪ್ತಷಿಗಳು ಖಿಲವಾದ ವೇದಮಂತಗಳನ್ನು ಮತ್ತೆ ಹಾಡುತ್ತಿದ್ದಾರೆ ಆಚಾರ್ಯನು ವಾಯುಮಂಡಲವನ್ನು ಋತ್ರನು ವಾಯುಮಂಡಲವನ್ನು ಹಿಡಿದಿರುವುದನ್ನು ನೋಡಿದನು ಇಂದ್ರನು ಆತನ ಅಪಣೆಯಿಂದ ವಾಯುಭೂತವನ್ನು ಅನುಸಂಧಾನ ಮಾಡಿದನು ದೀರ್ಘ ಚತುರ ಚತುರಶ್ರಾಕಾರವಾದ ಶುದ್ಧ ವಾಯುಮಂಡಲವು ಅನುಭವ ಗೋಚರವಾಯಿತು ಪಂಚೀಕೃತ ವಾಯುಮಂಡಲವು ದೃಗ್ಗೋಚರವಾಯಿತು ಅಲ್ಲಿಯೂ ಎಲ್ಲವೂ ಸೊಟ್ಟ ಸೊಟ್ಟಾಗಿದೆ ವಾಯುವಿನ ಪ್ರಧಾನ ಗುಣವಾದ ಚಲನೆಯು ಏ ಆಚಾರ್ಯನ ಅಪಣೆಯಂತೆ ಇಂದ್ರನು ಅಲ್ಲಿಯೂ ವೃತ್ರಾರ್ಥವೃತ್ರಾರ್ಥವಾಗಿ ವಜ್ರವನ್ನು ಪ್ರಯೋಗಿಸಿದನು ಅಲ್ಲಿ ಮತ್ತೆ ಅದೇ ಶಬ್ದವಾಯಿತು ಈ ಸಲವಂತೂ ಬ್ರಹ್ಮಾಂಡವೇನಾದರೂ ಉಳಿದು ಹೋಯಿತು ಎನ್ನುವಷ್ಟು ಶಬ್ದ ಸಪ್ತರ್ಷಿಗಳ ಅನುಗ್ರಹದಿಂದ ಉಳಿದವರೆಲ್ಲರೂ ಉಳಿದರು ಶಚಿಯು ಪ್ರಕೃತಿ ಸ್ಥಳ ಆದರು ಸಪ್ತರ್ಷಿ ಪ್ರಚೋದಿತನಾದ ಆಚಾರ್ಯನು ಋತ್ರನನ್ನು ಅನುಸಂಧಾನ ಮಾಡಿದನು ಇಂದನು ವಜ್ರವನ್ನು ಹಿಡಿಯಲು ಅಶಕ್ತನಾಗಿದ್ದಾನೆ ಎಲ್ಲವೂ ಹೂ ಹೂ ಅರಳಿದಂತೆ ಅರಳುತ್ತಿದೆ ಶಚಿಯು ಬೆಂಕಿಯ ಸಂಬಂಧವಿಲ್ಲದೆ ಅರಳಾಗುವ ಭತ್ತದಂತೆ ಅರಳುತ್ತಿದ್ದಾಳೆ ಅಗ್ನಿವಾಯುಗಳು ಅರಳುತ್ತಿದ್ದಾರೆ ಆಚಾರ್ಯನು ಮುಂದೆ ಮುಂದಿಟ್ಟುಕೊಂಡು ಇಂಧನಿಗೆ ಶಕ್ತಿ ಪ್ರದಾನ ಮಾಡಿ ಹ್ಞೂ ಹೊಡಿ ಎನ್ನುತ್ತಾನೆ ಇಂದನು ಬಹುಕಷ್ಟದಿಂದ ವಜ್ರವನ್ನು ಈ ಪ್ರಯೋಗಿಸುತ್ತಾನೆ ಈ ವಜ್ರದ ಏಟಿಗೆ ಸಿಕ್ಕಿದರೂ ಋತ್ರವನ್ನು ಹತನಾಗದೆ ಇಂಧನ ಮೇಲೆಯೇ ಬಿಡುತ್ತಾನೆ ಆ ಅಘಾತಕ್ಕೆ ಇಂದನು ಕೆಳಗೆ ಬಿಡುತ್ತಾನೆ ಅಯ್ಯೋ ಎಂದು ಮೊದಲು ಮಾಡುತ್ತಾನೆ ಏಕೆ ಎನ್ನುವುದನ್ನೇ ತಿಳಿಯದೆ ಅಗ್ನಿವಾಯುಗಳು ಅಳುತ್ತಾರೆ ಶಚಿಗೆ ಎಚ್ಚರವಾಗದೆ ಆಕೆಯೂ ಅಳುತ್ತಾಳೆ ಎಚ್ಚರವಾಗಿದೆ ಆಕೆಯೂ ಅಳುತ್ತಾಳೆ ಆಚಾರ್ಯನಿಗೂ ಅಳುಬರುತ್ತದೆ ಬರುತ್ತಿದೆ ಸಪ್ತಶಿವರು ತಮ್ಮ ಪ್ರಭಾವವನ್ನು ತೋರಿಸಿದರು ತಮ್ಮಲ್ಲೆಲ್ಲ ಶ್ರೇಷ್ಠನಾದ ವಸಿಷ್ಠನನ್ನು ಸಂಬೋಧಿಸಿ ವಿಪ್ರೇಂದ್ರ ಇಂದು ನಿನ್ನ ಸರದಿ ಇದು ನಿನ್ನ ಸರದಿ ಋತ್ರನು ಇಂದಿನ ಅಹಂಕಾರವನ್ನು ಹಿಡಿದಿದ್ದಾನೆ ಇದು ಶುಕ್ರಾಚಾರ್ಯನ ಸಂಜೀವಿನಿ ವಿದ್ಯೆಯ ಬಲ ಇದನ್ನು ಅಹಂಕಾರವನ್ನು ಗೆದ್ದ ನೀನಲ್ಲದೆ ಇನ್ನೂ ಯಾರೂ ಸರಿ ಮಾಡಲಾರರು ಕೃಪೆ ಮಾಡಲಿನ್ನುತ್ತಾರೆ ಆತನು ನಸುನಕ್ಕು ರಥಂತರ ಶ್ರಮವನ್ನು ಹಣುತ್ತಾನೆ ಮಿಕ್ಕವರು ಆತನನ್ನು ಅನುಸರಿಸಿ ಸಮಧಾನ ಮಾಡುತ್ತಾರೆ ಅವರು ಸಮಗಾನ ಮಾಡುತ್ತಿದ್ದಂತೆಲ್ಲ ಇಂದ್ರನಿದ್ದ ವೃತ್ತರನ್ನು ಕ್ರಮಕ್ರಮವಾಗಿ ಈಚೆಗೆ ಬರುತ್ತಾನೆ ನಾನು ಈ ಸಾಮವನ್ನು ಸಹಿಸಲಾರೆ ನಿಲ್ಲಿಸಿ ನಿಲ್ಲಿಸಿ ನೀವು ಹೇಳಿದಂತೆ ಕೇಳುತ್ತೇನೆ ನಿಲ್ಲಿಸಿ ನಿಲ್ಲಿಸಿ ಎಂದು ಅಂತಲಾಚುತ್ತಾನೆ ಇಂದ್ರನು ಸ್ವಸ್ಥನಾಗುವವರೆಗೂ ಸಮಗಾನ ಮಾಡಿ ಸಪ್ತರ್ಷಿಗಳು ನಿಲ್ಲಿಸುತ್ತಾರೆ ಆ ವ್ಯಯಗಳಿಗೆ ಸಾಮಗಾನ ಪ್ರಭಾವದಿಂದ ಮೂರ್ಛಿತನಾದ ವೃತ್ತರನ್ನು ಮೆತ್ತಗೆ ಚೇತರಿಸಿಕೊಂಡು ಎದ್ದು ಸಪ್ತರ್ಷಿಗಳಿಗೆ ನಮಸ್ಕಾರ ಮಾಡಿ ನನಗೊಂದು ವರವನ್ನು ಕೊಡಬೇಕು ಎಂದು ಯಾಚಿಸುತ್ತಾನೆ ಅವರು ಆಗಬಹುದು ಎಂದು ಎನ್ನಲು ಅವನು ನನಗಿನ್ನೂ ಆಯಿಸಿದೆ ಅದು ಕಳೆಯುವವರೆಗೆ ಅದು ಕಳೆಯುವವರೆಗೂ ಇಂದು ಮಾತ್ರ ಪೀಡಿಸುತ್ತೇನೆ ನನಗೆ ಅಪ್ಪಣೆ ಕೊಡಬೇಕು ಎನ್ನುತ್ತಾನೆ ಸಪ್ತಶಗಳು ಆಗಬಹುದು ಎನ್ನುತ್ತಾರೆ ವೃತ್ತನು ಅಂತರ್ಧಾನನಾಗುತ್ತಾನೆ ಇಂದ್ರನು ಅಯ್ಯೋ ಹತ್ಯೆಯೇ ಹತ್ಯೆಯೇ ಎಂದು ಓಡಿ ಹೋಗುತ್ತಾನೆ ಆಚಾರ್ಯನು ಅಗ್ನಿವಾಯಿಗಳು ಶತಿಯು ಕೂಗುತ್ತಿದ್ದರೂ ನಿಲ್ಲದೆ ಓಡುತ್ತಾನೆ ಎತ್ತ ತಿಳಿಯದೆ ಎಲ್ಲರೂ ವ್ಯಥಿಸುತ್ತಾರೆ